ಮೂವತ್ತಾರು ಶಿಪಿಕೋತ್ಸವ ಕ್ಷಿಪಿಕೋತ್ಸವದ ದಿನವೂ ಬಂದು ಸಪ್ತಶಿಗಳು ಬಂದರು ಅವರನ್ನು ಇಬ್ಬರು ಎಂದಿರು ಸ್ವಾಗತಿಸಿ ಅಮರಾವತಿಯಲ್ಲೆಲ್ಲ ಮೆರವಣಿಗೆ ಮಾಡಿಸಿಕೊಂಡು ಬಂದು ಅವರಿಗಾಗಿ ನಿರ್ಮಿತವಾಗಿದ್ದ ಮಂದಿರದಲ್ಲಿ ಇಳಿಸಿದರು ಇವತ್ತು ಇಂದನ ಅರಮನೆಯಲ್ಲಿ ಅವರಿಗೆ ಅರ್ಚನೆ ಇಬ್ಬರು ಒಬ್ಬನು ಐರಾವತದ ಮೇಲೆ ಇನ್ನೊಬ್ಬನು ಉಚ್ಚೇಶ್ವದ ಮೇಲೆ ಕುಳಿತು ಹೋಗಿ ಅವರನ್ನು ಅರಮನೆಗೆ ಕರೆತಂದಿದ್ದಾರೆ ಅವರೆಲ್ಲರಿಗೂ ವಿರಜಾದೇವಿ ಶಚಿದೇವಿಯರು ದೇವಪತ್ನಿಯರೊಡನೆ ವಿಧಿವಿ ವಿಧಿವಿಹಿತವಾದ ಉಪಚಾರಗಳನ್ನೆಲ್ಲ ಸಮರ್ಪಿಸುತ್ತಿದ್ದಾರೆ ಸಪ್ತರ್ಷಿಗಳು ಪೂಜಾ ಪರಿಚಯಗಳಿಂದ ಸಂತೃಪ್ತರಾಗಿದ್ದಾರೆ ಅಮರಾವತಿಯ ಅಮರಾವತಿಯು ಅಭೂತಪೂರ್ವವಾಗಿ ಸುಂದರವಾಗಿದೆ ಅಲ್ಲಿನ ದೇವ ದೇವ ಜನಕ್ಕೆಲ್ಲ ಮರೆಯಾಗಿದ್ದ ಇಂದನು ಬಂದು ಬಂದುದೊಂದು ಇಲ್ಲದ ಶಿಬಿರೋತ್ಸವವು ನಡೆಯುವುದೊಂದು ಹೀಗೆ ಎರಡು ಸಂತೋಷಗಳು ಅಹುತ ಆಹುತರಾಗಿ ಬಂದಿರುವ ಎಲ್ಲರಿಗೂ ಆ ಸಂತೋಷವನ್ನು ಹಂಚಿಕೊಳ್ಳಬೇಕೆಂದು ಎಂಬಂತೆ ಅಮರಾವತಿಯವರು ಪ್ರಕಟವಾಗಿ ಆ ಸಂತೋಷವನ್ನು ಅಲಂಕಾರ ವೈಭವದಲ್ಲಿ ತೋರಿಸುತ್ತಿದ್ದಾರೆ ಉತ್ಸವವು ಉತ್ಸವವು ಬರುವ ಬೀದಿಗಳಲ್ಲಿ ಇರಲಿ ಅಕ್ಕಪಕ್ಕದ ಬೀದಿಗಳಲ್ಲೂ ಉತ್ಸವದ ವೈಭವವು ಕಣ್ಣಿಗೆ ಕಾಣಿಸುತ್ತಿದೆ ಎಲ್ಲೆಲ್ಲೂ ಚಿಕ್ಕ ಚಿಕ್ಕ ಪತಾಕಿಗಳು ತೋರಣಗಳು ಲೆಕ್ಕವಿಲ್ಲದೆ ಮರಿಯುತ್ತಿವೆ ಒಂದೆಡೆ ಪಿತಾಂಬರದ ಪತಾಕೆಗಳ ತೋರಣಗಳಾದರೆ ಇನ್ನೊಂದೆಡೆ ಹಸಿರಿನಿಂದ ಆದವು ಮತ್ತೊಂದೆಡೆ ಹೂವಿನಿಂದ ಆದವು ಮಗದೊಂದೆಡೆ ರತ್ನಗಳಿಂದ ಆದವು ಉತ್ಸವ ಬೀದಿಗಳಲ್ಲಿ ಈ ಕಡೆಯಿಂದ ಆ ಕಡೆಯವರೆಗೂ ನಂದನವನದಿಂದ ತಂದಿರುವ ಸುಂದರ ಪುಷ್ಪಗಳನ್ನು ಹರಡಿದ್ದಾರೆ ಪ್ರತಿಯೊಂದು ಕಡೆಯಲ್ಲೂ ಸುಳಿಯುವ ಮಂದ ಮಾರುತನು ಬರುವಂತೆ ಏರ್ಪಾಡು ಮಾಡಿದ್ದಾರೆ ವಿದ್ಯುನ್ಮ ವಿದ್ಯುನ್ಮಾಲ ವಿರಾಜಿತರಾದ ಶ್ವೇತಮೇಘಗಳು ಆ ಉದ್ದದಿಂದ ಈ ಉದ್ದಕ್ಕೆ ಮೇಲ್ಕಟ್ಟು ಕಟ್ಟಿದಂತೆ ಬಿಸಿಲಿಲ್ಲದ ಬಿಸಿಲಿಲ್ಲದ ಬೆಳಕನ್ನು ಚೆಲ್ಲುತ್ತಾ ಮೆರೆಯುತ್ತಿವೆ ಈ ಕೊನೆಯಿಂದ ಆ ಕೊನೆಯವರೆಗೂ ಎಲ್ಲರೂ ಎಲ್ಲೆಲ್ಲೂ ಎಲ್ಲರೂ ಉತ್ಸಾಹದಿಂದ ವಿರಾಜಿತವಾಗಿ ಬರುತ್ತಿದ್ದಾರೆ ಯಥಾಕಾಲದಲ್ಲಿ ಶಿಬಿಕೆಯು ಆರ ಅರಮನೆಯ ಮುಂದೆ ಬಂತು ಸುರುಗುರುಗಳು ಶಿಬಿಕೆಯನ್ನು ಅರ್ಚಿಸಿದರು ಶಿಬಿಕೆಯನ್ನು ಪುಷ್ಪ ವಸನ ರತ್ನಗಳಿಂದ ಇಂದ್ರ ವೈಭವಕ್ಕೆ ತಕ್ಕಂತೆ ಅಲಂಕರಿಸಿ ಅಲಂಕರಿಸಿದ್ದಾರೆ ಅಲಂಕಾರ ಕಾರ್ಯವನ್ನು ಶಶೀಂದ್ರರು ವಹಿಸಿ ಇನ್ನಿಲ್ಲ ಎಂಬಂತೆ ಮಾಡಿದ್ದಾರೆ ಸಪ್ತರ್ಷಿಗಳು ಬಂದು ನಹುಶನು ನಹುಶನನ್ನು ಹಸ್ತಲಾಗವ ಕೊಟ್ಟು ಕರೆದುಕೊಂಡು ಹೋಗಿ ಪಲ್ಲಕೆಯಲ್ಲಿ ಕುಳ್ಳರಿಸಿದರು ಆತನಿಗೆ ಅವರ ಹಸ್ತವನ್ನು ಮುಟ್ಟುತ್ತಲೇ ದೇಹ ದೇಹಭಾವವು ಮರೆತು ಹೋಗಿ ನಿರ್ವಿಕಲ್ಪ ಸಮಾಧಿಯು ಬರುತ್ತದೆ ಆತನಿಗೆ ಅಂಗಾಂಗಗಳಲ್ಲೂ ರತ್ನಾಭರಣಗಳನ್ನು ಶುಂಕ ಶೃಂಕರಿಸಿದ್ದಾರೆ ಅರಸನ ಮುಖವೊಂದು ಬಿಟ್ಟು ಇನ್ನೇನೂ ಕಾಣುವಂತಿಲ್ಲ ಅಲ್ಲಿ ಕುಳಿತಿರುವುದು ರತ್ನಾಭರಣ ರಂಜಿತವಾದ ಪುತ್ರಳಿಯೋ ಜೀವಂತವಾದ ವ್ಯಕ್ತಿಯೋ ಅದೂ ಹೇಳುವಂತಿಲ್ಲ ಬಹುಶಃ ಸಂಪರ್ಶ ಸಪ್ತಷಿಗಳ ಸಂಕಲ್ಪವಿರಬೇಕು ಆತನ ದೇಹವನ್ನು ಪಲ್ಲಕ್ಕಿಯನ್ನು ಕರೆದುಕೊಂಡು ಹೋಗಿ ಕುಳ್ಳಿರಿಸಿದರು ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗಿ ಕೊಳ್ಳರಿಸಿದರು ಪಲ್ಲಕ್ಕಿಯ ಬಲಭಗ್ಗದಲ್ಲಿ ಸ್ವಯಂ ಹಿಂದೆ ವಾಯುವಿನೊಡನೆ ಪಲ್ಲಕ್ಕಿಯನ್ನು ಹಿಡಿದು ನಡೆದನು ಪಲ್ಲಕಿಯ ಎಡುಮಗ್ಗಲಲ್ಲಿ ಮಧ್ಯಮ ಲೋಕದ ಚಕ್ರವರ್ತಿಯಾದ ಯಯಾತಿಯು ಅಗ್ನಿಯೊಡನೆ ನಡೆದನು ಸಿರುಗುರುವು ಪಲ್ಲಕ್ಕಿಯ ಮುಂದೆ ಕೊಂಬನ್ನು ಹಿಡಿದು ನಡೆದನು ಪಲ್ಲಕ್ಕಿಯು ಪಲ್ಲಕ್ಕಿಯ ಹಿಂದೆ ಪುಟ್ಟ ರಥದಲ್ಲಿ ವಿರಜಾದೇವಿಯನ್ನು ಕುಳ್ಳರಿಸಿಕೊಂಡು ಶಶಿದೇವಿಯು ಸಾರಥಿಯಾಗಿ ಬಂದಳು ಐರಾವತವು ಉಚ್ಛೇಶ್ವರವೂ ರಾಜಮರ್ಯಾದೆಗಳೊಡನೆ ಮುಂದೆ ನಡೆದವು ಚತುರಂಗ ಸೈನ್ಯವು ಹಿಂದೆ ಮುಂದೆ ನಡೆಯಿತು ಗಂಧರ್ವಗಣವು ಸಂಗೀತವನ್ನು ಹಾಡಿತು ಶುಕ್ರಾಚಾರ್ಯನು ಸ್ವಯಂ ನಿಂತು ಋಷಿಗಣಗಳಿಂದ ಸಾಮವನ್ನು ಹಾಡಿಸುತ್ತಾ ವಿರಜಾದೇವಿಯ ರಥದ ಹಿಂದೆ ಬಂದನು ಅಂದಿನ ಶಿಬಿಕೋತ್ಸವದ ವೈಭವವನ್ನು ವರ್ಣಿಸಲು ಯಾರಿಗೂ ಸಾಧ್ಯವಿಲ್ಲ ಜ್ಞಾನಚಕ್ಷುಗಳಾದವರು ಮೇಲಿನಿಂದ ಪುಣ್ಯಾಹ ಶಕ್ತಿಗಳು ತರಂಗತರಂಗವಾಗಿ ಇಳಿದು ಎಲ್ಲರಿಗೂ ಎಲ್ಲಕ್ಕೂ ನೆಲಕ್ಕೂ ಅಭಿಷೇಕ ಮಾಡಿ ಪಾಪಶಕ್ತಿಗಳನ್ನು ಕಬಳಿಸುತ್ತಿರುವುದನ್ನು ನೋಡಿ ನಿಜ ಸತ್ಪುರುಷರ ವೈಭವವು ಲೋಕ ಕಲ್ಯಾಣಕಾರಕವೆಂಬುದು ನಿಜ ಎಂದ ತಲೆದೂಗಿದರು ಅಕಾರಣವಾಗಿ ಹರ್ಷವೂ ಎಲ್ಲೆಲ್ಲೂ ವರವರ್ಧಿಸುತ್ತಿದೆ ದುಃಖವನ್ನು ಹೃದಯ ಮನಸ್ಸುಗಳಿಂದ ಅಸಮೂಲವಾಗಿ ಕೆತ್ತಿಸಿದಂತೆ ಆಗಿದೆ ಲೋಕ ಲೋಕಲೋಕವು ಮಂಗಳಮಯವಾಗಿದೆ ಮರಗಿಡ ಬಳ್ಳ ಬಳ್ಳಿಗಳು ಹೊಸ ಮಳೆಯಲ್ಲಿ ಹೊಸ ಹೊಸ ಮಂಗಳವಾದ ಮನೋಹರವಾದ ರೂಪವನ್ನು ಧರಿಸಿವೆ ಹಕ್ಕಿಗಳು ಸಂತೋಷದಿಂದ ಹಾಡಿ ನರ್ತಿಸುತ್ತಿವೆ ಮಾರುತವು ಮಂದವಾಗಿ ಬೀಸುತ್ತಾ ಆನಂದವನ್ನು ಹೊತ್ತು ತಂದು ಬೀರುತ್ತಿರುವಂತೆ ಮಂಗಳವಾಗಿದೆ ಅಷ್ಟೇನು ಮಾಂಗಲ್ಯ ದೇವಿಯು ಲೋಕಗಳನ್ನು ತನ್ನ ಮಂದಿರ ಮಂದಿರ ಮಾಡಿಕೊಂಡಂತಿದೆ ಆ ಮನೆಗಳಲ್ಲಿ ಹಚ್ಚಿಟ್ಟ ದೀಪಗಳು ಹೊಟ್ಟಿಟ್ಟ ಬೆಂಕಿಗಳು ಪ್ರಕಾಶಮಾನ ಪ್ರಕಾಶಮಾನವಾಗಿ ಪ್ರಸನ್ನವಾಗಿದೆ ಶಿಪಿಕೋತ್ಸವವು ಹೀಗೆ ಲೋ ಲೋಕಮಂಗಲಕರವಾಗಿ ಆರು ದಿನ ನಡೆಯಿತು ಒಂದೇ ಸಮನಾಗಿ ಚೊಕ್ಕವಾದ ರಾಜಭೋಜನವನ್ನು ಮಿತಿ ಭುಜಿಸಿದ ಹೊಟ್ಟೆ ಬಾಕನು ತೃಪ್ತಿಯಾದಂತೆ ಲೋಕದಲ್ಲಿ ಎಲ್ಲೆಲ್ಲೂ ಆಗಿದೆ ಹಗಲು ತೀವ್ರವಾದ ಬಿಸಿಲು ರಾತ್ರಿ ಮುಸಳಧಾರಿಯ ಮಳೆಯಾದರೆ ಭೂಮಿಯಲ್ಲಿ ಎಲ್ಲೆಲ್ಲೋ ಸಣ್ಣಗೆ ನೀರು ಅಲ್ಲಲ್ಲಿ ನಿಂತು ಇನ್ನಲ್ಲಲ್ಲಿ ಓಡುತ್ತಾ ಮನೋಹರವಾಗಿರುವಂತೆ ಭೂಮಿಯು ತಾನು ಎಷ್ಟು ನೀರು ಕುಡಿಯಬಹುದು ಅಷ್ಟು ಕುಡಿದು ಹೆಚ್ಚು ನೀರನ್ನು ಪ್ರವಾಹಗಳಿಗೆ ಕೊಟ್ಟು ಇನ್ನೂ ಇರುವ ನೀರನ್ನು ಸೂರ್ಯ ಬಾಷ್ಪವಾಗಿ ಕೊಡುವಂತೆ ಲೋಕಲೋಕಗಳು ಮಾಂಗಲ್ಯವನ್ನು ಅಖಂಠಪೂರ್ತಿಯಾಗ ಅಖಂಠಪೂರ್ತಿಯಾಗಿ ಅನುಭವಿಸಿ ಈಚೆಗೆ ಕಕ್ಕುತ್ತಿರುವಂತೆ ಎಲ್ಲೆಲ್ಲಿಯೂ ಮಾಂಗಲ್ಯವು ತಾಂಡವವಾಡುತ್ತಿದೆ ಸ್ತ್ರೀಯರ ಮುಖದಲ್ಲಿ ಪುರುಷರ ಹೃದಯದಲ್ಲಿ ಹಕ್ಕಿಗಳ ಕಂಠದಲ್ಲಿ ಹಸುಗಳು ಕೆಚ್ಚಲಲ್ಲಿ ಮರಗಿಡಗಳ ಪ್ರಣರಾಜಿಯಲ್ಲಿ ಎಲ್ಲೆಲ್ಲೋ ಮಾಂಗಲ್ಯ ಸೃಷ್ಟಿಗೆ ಸೃಷ್ಟಿಯೇ ಮಂಗಳಗಾನವನ್ನು ಮುದ್ದಾಗಿ ಹಾಡಬೇಕೆಂದು ಸಂಕಲ್ಪ ಪೂರ್ವಕವಾಗಿ ಹಾಡುವಂತಿದೆ ಪೂರ್ಣವು ಪೂರ್ಣವಾಗಿ ಭೋಗನಾಶಗಳಿಂದ ಪೂರ್ಣವಾಗಿಯೇ ಇರುವಂತೆ ಎಲ್ಲವನ್ನೂ ತುಂಬಿ ತಾನೇ ತಾನಾಗಿದೆ ಏಳನೆಯ ದಿನ ಬಂತು ಅರಸನು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡಿಕೊಂಡು ಶಿವಿಕಾ ಪೂಜೆಗಾಗಿ ಹೊರಟುತ್ತಿದ್ದ ಹಾಗೆಯೇ ಹುಟ್ಟಿದ್ದ ಪಂಚೆಯು ತೊಡಗಿ ಮುಗ್ಗುರಿಸುವಂತಾಯಿತು ರಾಜನು ಹಾಗೆಯೇನಿದ್ದು ಸರಿ ಇದು ಏಳನೆಯ ದಿನ ಅಂದರೆ ಮನಸ್ಸಿನಲ್ಲಿ ಎಂದುಕೊಂಡು ಮುಂದೆ ಹೊರಟನು ಆತನಿಗೆ ಇದು ದುಶ್ಶಕುನ ಎನಿಸಲಿಲ್ಲ ಮುಂದೆ ಆಗಬೇಕಾದದನ್ನು ಸೂಚಿಸುವ ಶಕುನವಿದು ಎನ್ನಿಸಿದ ಹೊರತು ಇದು ದುಷ್ಟವೆನಿಸಲಿಲ್ಲ ಮನಸ್ಸು ತನ್ನ ಕಾಮ ಕ್ರೋಧಗಳನ್ನು ಬಿಟ್ಟು ಶುದ್ಧವಾಗಿ ಸರ್ವವನ್ನು ಶುಭವನ್ನಾಗಿ ಕಾಣುವ ಸಂಕಲ್ಪವನ್ನು ವಹಿಸಿಕೊಂಡು ಬಂದಿರುವಾಗ ಬುದ್ಧಿಯು ತಾನು ಪ್ರತ್ಯೇಕವಾಗಿ ಎಂಬುದನ್ನು ಮರೆತು ಸೃಷ್ಟಿಯೆಲ್ಲವನ್ನೂ ಏಕಾಂಡವಾಗಿ ನೋಡುತ್ತಿರುವ ಸುಸಮಯದಲ್ಲಿ ಸುಖ ದುಃಖ ಭೇದಿಂದ ಬರಬೇಕು ಅರಸನು ಶಿವಿಕಾಪೂಜೆಯನ್ನು ಮಾಡಿಕೊಂಡು ಸಪ್ತಶಿಗಳ ಮಂದಿರಕ್ಕೆ ಹೋಗಿ ಅವರನ್ನು ಪೂಜಿಸಿಕೊಂಡು ಬಂದನು ಅವರನ್ನು ಶಿವಿಕೆಯಲ್ಲಿರುವಾಗ ಶಿಥಿಲ ಸಮಾಧಿ ಆದರೆ ಏನಾಗುವುದು ಎಂದು ಕೇಳಬೇಕು ಎನ್ನಿಸಿತು ಏನಾದರೂ ಆಗಲಿ ಅನುಭವಿಸೋದಕ್ಕೆ ಸಿದ್ಧವಾಗಿರುವಾಗ ಕೇಳಬೇಕಾದುದೇನು ಉಪಾಧಿ ಉಪಾಧಿಗ್ರಸ್ತನಾಗಿರುವಾಗ ಸಂಭವಿಸುವುದಿಲ್ಲ ಸಂಭವಿಸುವುದೇ ಅಲ್ಲ ಶುಭ ಶುಭ ಇಲ್ಲದಿದ್ದರೆ ಅಶುಭ ಎರಡರಲ್ಲಿ ಬಂದು ಅವು ಏನಿದ್ದರೂ ಉಪಾಧಿಗೆ ಸಂಬಂಧಪಟ್ಟವು ಅನುಭವಿಸಿ ತೀರಬೇಕಾದವು ಅದೃಷ್ಟವಶದಿಂದ ಅವಕ್ಕೆ ವಶನಾಗದಿರುವ ಸ್ಥಿತಿಯು ಲಭಿಸಿದ ಮೇಲೂ ಅವುಗಳಿಗೆ ಎಂದು ತನ್ನ ಸಂಕಲ್ಪವನ್ನು ತಾನೇ ಆಸೆ ಮಾಡಿಕೊಳ್ಳುತ್ತಾ ಹಿಂದುರುಗಿದನು ಅವರು ಆತನ ಮನೋಭಾವವನ್ನು ಹಿಡಿದು ಮಾತನಾಡಲು ಸಾಧ್ಯವಿಲ್ಲದಂತಹ ಪೂರ್ಣ ಪೂರ್ಣಾಸೀ ಪೂರ್ಣ ಸ್ಥಿತಿಯಲ್ಲಿದ್ದರು ಅಲ್ಲಿಂದ ಬರುವ ವೇಳೆಗೆ ಶತೀಂದ್ರರು ಅಗ್ನಿವಾಯುಗಳು ಗುರುದ್ವೈರು ಯಯಾತಿಯು ಬಂದು ಕಾತಿದ್ದಾರೆ ಅರಸನು ಗ್ರಜಾ ಸಮೇತನಾಗಿ ಬಂದು ಆಚಾರ್ಯರುಗಳಿಗೆ ನಮಸ್ಕಾರ ಮಾಡಿ ಇಂದ್ರ ಆಯು ಅಗ್ನಿವಾಯುಗಳಿಗೆ ಮಾಡಿ ನಗುಲ ಗೊತ್ತ ಆಸನಗಳಲ್ಲಿ ಕುಳ್ಳರಿಸಿ ತಾನು ಕುಳಿತುಕೊಳ್ಳುತ್ತಾನೆ ಸಿಗುರುವು ಅರಸನ ಮುಖವನ್ನು ನೋಡುತ್ತಾನೆ ಅರಸನು ಮಂದಹಾಸದಿಂದ ಹೌದು ನಾವು ಶುಭ ಶುಭ ವರ್ತಮಾನವನ್ನು ಕಳೆದು ಕಾತರರಾಗಿದ್ದೇವೆ ನಮ್ಮ ಅವಧಿಯು ಏಳು ದಿನವಾಯಿತು ಆದರೂ ತಮ್ಮೆಲ್ಲರ ಸೌಜನ್ಯದಿಂದ ಇಂದ ಪದವಿಯಲ್ಲಿ ಇದ್ದೇವೆ ನಿತ್ಯೇಂದನೆಗೆ ಇಂಗತ್ವವನ್ನು ವಹಿಸಿಕೊಟ್ಟು ಶಶಿ ಸಮೇತನಾಗಿ ಅಥವಾ ಸಿಂಹಾಸನದಲ್ಲಿ ಕುಳಿತು ವಿರಾಜಿಸುವುದನ್ನು ನೋಡಿ ಕಾಣಿಕೆ ಒಪ್ಪಿಸಿ ಆತನ ಅಪ್ಪಣೆ ಪಡೆದು ನಾವಿಬ್ಬರೂ ತಪಸ್ಸಿಗೆ ಹೋಗುವುದು ಎಂದುಕೊಂಡಿದ್ದೇವೆ ಆದರೆ ದೈವಚಿತ್ತ ಹೇಗಿದೆಯೋ ಯಾರು ಬಲ್ಲರು ಅದರ ಅರ್ಥವು ಯಾರಿಗೂ ಆಗಲಿಲ್ಲ ಆದರೂ ಆಚಾರ್ಯರು ಪರಸ್ಪರ ಮುಖ ನೋಡಿಕೊಂಡರು ಸುರಾಚಾರ್ಯನ ಅಭಿಮತದಿಂದ ಅಸುರಾಚಾರ್ಯನಿದ್ದು ಏನೂ ವಿಘ್ನವಿದ್ದಂತಿಲ್ಲ ಅಥವಾ ಹಠಾತ್ ಆಗಿ ಏನಾದರೂ ತಲೆದೋರಿದರೆ ಅದನ್ನು ದೂರದಲ್ಲಿಡಲು ತಪಸ್ಸುಗಳು ತಮ್ಮ ಸನ್ನಿಧಾನದಲ್ಲಿದ್ದಾರೆ ಎಂದು ಆಯ್ಕೆ ಮಾಡಿದನು ಅರಸನು ನಕ್ಕು ಮಂಗಳವು ತಾನೇ ತಾನಾಗಿದೆ ಅಮಂಗಲವು ಸಂಭವಿಸಿದರು ಈ ಮಂಗಳ ಸಮುದ್ರದಲ್ಲಿ ಅದು ನೀರಿನಲ್ಲಿ ಬಿದ್ದ ಉಪ್ಪಿನ ಬೊಂಬೆಯಾಗುವುದು ಅಲ್ಲವೇ ಎಂದು ಮೇಲೆ ಮತ್ತೆ ನಗುತ್ತಾನೆ ಆ ನಗುವು ಆ ಮಾತನ್ನೇ ಬೆರೆಸಿ ಮರೆಸಿ ಬೇರೆ ಪುಸ್ತಕಕ್ಕೆ ಹಾದಿ ಮಾಡಿಕೊಡುತ್ತದೆ ಶಚಿಯು ಪತಿಯ ಮುಖವನ್ನು ನೋಡಿದಳು ಅವಳು ಅರ್ಥ ಮಾಡಿಕೊಂಡು ಸುಲಗುರುವಿನ ಮುಖವನ್ನು ನೋಡಿದಳು ಆತನು ಪ್ರಕಟವಾಗುವ ಶಚೀಂದ್ರನು ಸಂವಿಧಾನದಲ್ಲಿ ಏನೋ ವಿಜ್ಞಾಪಿಸಿಕಬೇಕೆಂದಿರುವಂತೆ ಕಾಣುತ್ತದೆ ಎಂದನು ಅರಸನು ನಗುತ್ತಾ ಅಂದೇ ಹೇಳಿದನಲ್ಲ ಅವರು ನಿತ್ಯರು ನಾವು ನೈಮಿತ್ತಕರು ಅಲ್ಲದೆ ನಿತ್ಯಕ್ಕೆ ನೈಮಿತ್ತಿಕ ಬಾಧೆ ತಪ್ಪಿ ಆಗಲೇ ಒಂದು ವಾರ ಆಯಿತು ಅವರು ಮಾಡಬೇಕಾದು ವಿಜ್ಞಾಪನೆಯಲ್ಲ ಆಜ್ಞೆ ಎಂದನು ಶಚಿಯು ಇಂದ್ರನನ್ನು ನೋಡಿ ಆತನ ಅಭಿಮತವನ್ನು ಪಡೆದು ಕೈಮಗುಧು ಹೇಳಿದಳು ದೇವ ತಾವು ಸಪತ್ನಿಕರಾಗಿ ತಪೋಲೋಕಕ್ಕೆ ಹೋಗಿ ವನಪ್ರಸವನ್ನು ಅವಲಂಬಿಸಬೇಕೆಂದಿದ್ದಾರೆ ಅದು ತಮ್ಮ ಸ್ವೇಚ್ಛೆ ಹಾಗೆಯೇ ಪರೀಕ್ಷೆಯನ್ನು ಗೌರವಿಸಿ ನಾವಿಬ್ಬರೂ ದಿವ್ಯ ದೇಹವನ್ನು ಧರಿಸಿಕೊಂಡು ಇಲ್ಲಿ ನಾವಿರುವವರಿಗೂ ಇಂದ ಸಖರಾಗಿರಬೇಕೆಂದು ನಮ್ಮ ಪ್ರಾರ್ಥನೆ ಅದನ್ನು ಸ್ತ್ರೀಮುಖದಿಂದ ತಮ್ಮ ಸನ್ನಿಧಾನದಲ್ಲಿಟ್ಟಿದ್ದರೆ ದಲ್ಲಿಟ್ಟರೆ ತಪ್ಪದೆ ವರವಾಗಿ ತಮ್ಮ ಅನುಗ್ರಹವು ಲಭಿಸಿಯೇ ಲಭಿಸುವುದು ಎಂದು ಹೀಗೆ ಮಾಡಿದೆ ವರವು ನಮಗೆ ಲಭಿಸಬೇಕು ಏನು ವಿರಜಾದೇವಿಯವರೇ ತಾವು ಬೇರೆಂದರೂ ಭೋಗಲಕ್ಷ್ಮಿಯನ್ನು ತಮ್ಮನ್ನು ಬಿಡುವಂತಿಲ್ಲ ಓಹೋ ತಮಗೂ ಸಮತವಾದಂತಾಗಿದೆ ಆಗಲಿ ದೇವರಾಜನ ಆಗ್ನೆಯು ಸರ್ವರಿಗೂ ಶಿರೋದ್ದಾರ್ಯವಾಗಲುರಲು ನಾವೇಕೆ ಅದನ್ನು ಅಗವಿಸಬೇಕು ಶಚೀಂದ್ರರು ಆ ವರವನ್ನು ಅಲಂಕರಿಸಿ ಅಗ್ನಿಯ ಮುಖವನ್ನು ನೋಡಿದರು ಆತನು ಎದ್ದು ಹೋಗಿ ಹರಿವಾಣಗಳನ್ನು ತೆಗೆದುಕೊಂಡು ಬಂದನು ಐದು ಹರಿವಾಣಗಳು ತುಂಬ ರತ್ನಭೂಷಣಗಳು ಭೂಷಣಗಳು ವಸನಗಳು ಗಂಧ ಮಾಲ್ಯಗಳು ಅವೆಲ್ಲವನ್ನು ಶತೀಂದರು ವಿರಜಾ ನಹುಶರಿಗೆ ಕಾಣಿಕೆ ಮಾಡಿದರು ಆತನು ನಗುತ್ತಾ ನಾಳೆ ನಮ್ಮ ಕಾಣಿಕೆ ಇಂದು ನಿಮ್ಮ ಕಾಣಿಕೆ ಎಂದು ಒಪ್ಪಿಕೊಂಡು ಮಗನಿಗೆ ಕೊಟ್ಟು ಯಯಾತಿ ಇದಿಷ್ಟು ನಿನಗೆ ಆಶೀರ್ವಾದಗಳು ಎಚ್ಚರಿವಿರಲಿ ಇದಿಷ್ಟು ಧರ್ಮಾಚರಣೆ ಧರ್ಮಾಚರಣೆ ಫಲ ಮನುಷ್ಯರಿಗೆ ದಾನಕ್ಕಿಂತ ಧರ್ಮವಿಲ್ಲ ಆದ್ದರಿಂದ ಕೊಡು ಕೊಟ್ಟು ಕೊಡು ಕೊಟ್ಟು ಬದುಕು ಇದೇ ನಿನಗೆ ನನ್ನ ಸಂದೇಶ ಎಂದು ಪಾದಗಳಿಗೆ ತಲೆ ಇಟ್ಟಿರುವ ಮಗನಿಗೆ ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿದನು ವಿರಜಾದೇವಿ ಎಂದು ಮಗನಿಗೆ ತನ್ನ ಹೃದಯವನ್ನೇ ಆಶೀರ್ವಾದ ಆಶೀರ್ವಾದವನ್ನಾಗಿ ಕೊಟ್ಟಳು ಅರಸನು ಕೊನೆಯದಾಗಿ ಅಗ್ನಿವಾಯುಗಳ ಕಡೆಗೆ ತಿರುಗಿದನು ನಮ್ಮ ಆಳ್ವಿಕೆಯಲ್ಲಿ ತಮಗೆ ಏನಾದರೂ ಕಷ್ಟವಾಗಿದ್ದರೆ ಅದನ್ನು ದಯೆಯಿಂದ ಕ್ಷಮಿಸಬೇಕು ಎಂದು ಕೈಮುಗಿದನು ಅವರಿಬ್ಬರೂ ಅರಸನಿಗೆ ಕೈಮುಗಿದು ದೇವ ಮನುಷ್ಯರು ಅನುಗ್ರಾಹಿಯರು ಎಂಬ ಅಹಂಕಾರವು ನಮಗಿತ್ತು ತಮ್ಮ ಸನ್ನಿಧಾನದಲ್ಲಿದ್ದು ನಮಗೆ ಈ ಅಹಂಕಾರವು ಕಲಿಯಿತು ಧರ್ಮಾಚರಣೆಯಿಂದ ಮಾನವರು ದೇವತೆಗಳನ್ನು ಗಿಡಾದರೆ ಅವರು ಅತಿದೇವ ಮಾನದವರಾಗುವುದು ಎಂದು ತಿಳಿಯಿತು ಅತಿ ದೇವ ಮಾನವರಾಗವರು ಎಂದು ತಿಳಿಯಿತು ಇನ್ನು ನಾವು ಅವರ ಪರಸ್ಪರ ಸಂಭಾವನೆಯಿಂದ ಕ್ಷೇಮವಾಗಿರುವವು ಹೀಗೆ ನಮ್ಮ ಕಣ್ಣಿಗೆ ಅಂಜನ ಹಾಕಿದ ತಮ್ಮನ್ನು ನಾವು ಗುರುಗೌರವದಿಂದ ನೋಡಲು ಅಪ್ಪನೆಯಾಗಬೇಕು ಕೊನೆಯದಾಗಿ ಒಂದು ಮಾತು ನಮಗಿಬ್ಬರಿಗೂ ವಿಶ್ವರೂಪಾಧಿಕಾರವುಂಟು ಆಗ ವಿಶ್ವವೆಲ್ಲವೂ ನಾವು ಹೇಳಿದಂತೆ ಕೇಳಬೇಕು ಇದು ನಮಗೆ ಗೊತ್ತಿತ್ತು ಆದರೆ ಇಂದನು ಅತ್ಯಾಭೀತನಾಗಿ ಕಣ್ಮರೆಯಾದಾಗ ನಾವು ವಿಶ್ವರೂಪ ಧಾರಣೆ ಮಾಡಿ ಆತನನ್ನು ಉಳಿಸಬಹುದು ಎಂಬುದು ಮಾತ್ರ ನಮಗೆ ಮರೆತು ಹೋಗಿತ್ತು ಅದನ್ನು ಮತ್ತೆ ನೆನಪಿಗೆ ತಂದವರು ತಾವು ಹೀಗೆ ನಮ್ಮ ನಮ್ಮ ಆತ್ಮಶಕ್ತಿಯ ಪರಿಚಯ ಮಾಡಿಕೊಟ್ಟು ಕಾಪಾಡಿದ ತಾವು ಇನ್ನೇನು ಎಂದು ಮುಂತಾಗಿ ನಾನಾ ವಿಧವಾಗಿ ಹೊಗಳಿ ಬೇಡ ಬೇಡವೆನ್ನುತ್ತಿದ್ದರು ಆತನಿಗೆ ನಮಸ್ಕಾರ ಮಾಡಿದನು ಅಂದು ಶಿಬಿರೋತ್ಸವದ ಕೊನೆಯ ದಿನ ಎಲ್ಲೂ ಇಲ್ಲದ ಜನ ಸಪ್ತಷಿಗಳು ನಹುಶನನ್ನು ಕೈ ಹಿಡಿದು ಕರೆದುಕೊಂಡು ಬಂದು ಪೂಜೆಯನ್ನು ಒಪ್ಪಿಸಿಕೊಂಡು ಅಲಂಕೃತವಾದ ಸಿದ್ಧವಾಗಿದ್ದ ಶಿಬಿಕೆಯಲ್ಲಿ ಕೂರಿಸಿದರು ಆತನು ಸುರಕ್ಷಿತವಾಗಿ ಸುಸ್ಥಿತನಾಗಿ ಕುಳಿತ ಮೇಲೆ ಪಲ್ಲಕ್ಕಿಯನ್ನು ಎತ್ತಿಕೊಂಡು ನಡೆದರು ಅದು ಇತರರು ನೂರಾರು ಜನ ಸೇವಕರು ಪಲ್ಲಕ್ಕಿಯನ್ನು ಹೊರತಿದ್ದು ಸಪ್ತಷಿಗಳು ನಪಕಿಯನ್ನು ಹೆಗಲು ಕೊಡುತ್ತಿದ್ದರು ಇಂದು ಸಪ್ತಶಗಳು ಎಲ್ಲರನ್ನೂ ನಿವಾರಿಸಿ ತಾವೇ ಪಲ್ಲಕ್ಕಿಯನ್ನು ಎತ್ತುಕೊಂಡರು ರತ್ನ ಖಚಿತವಾದ ಪಲ್ಲಕ್ಕಿ ಆದರೂ ಶಿಬಿಕಾ ದೇವಿಯು ಸಪ್ತ ಋಷಿಗಳೆಂದು ತನ್ನ ಭಾರನೆಲ್ಲ ತಾನೇ ವಹಿಸಿಕೊಂಡಳು ಸಪ್ತ ಋಷಿಗಳು ಒಂದು ಜಗ್ಗು ಹಾಕಿಕೊಂಡು ನಡೆಯುತ್ತಿದ್ದಾರೆ ಎಲ್ಲರಿಗೂ ಆಶ್ಚರ್ಯ ನೂರಾರು ಮಂದಿ ಹೊತ್ತಿದಾಗ ಮಂದ ಗಮನದಲ್ಲಿ ಹೋಗುತ್ತಿದ್ದ ಪಲ್ಲಕ್ಕಿಯು ಅದಕ್ಕೆ ರೆಕ್ಕೆಗಳು ಹುಟ್ಟಿದಂತೆ ಓಡುವಂತೆ ತೀವ್ರ ಗಾಮನಿಯಾಗಿದೆ ಅರ್ಧ ದೂರ ಬಂದಿದೆ ಎಲ್ಲರೂ ಶಿವಿಕೆಲ್ಲರುವ ಅರಸನನ್ನು ನೋಡಿ ಈ ಮುದ್ದಿಗೆ ಇತರರಿಗೆ ಸಾಧ್ಯವೆಯೇ ಎಂದು ಆಶ್ಚರ್ಯಪಡುತ್ತಿದ್ದಾರೆ ಇಂದುನು ಇಂತಹ ಭಾಗ್ಯ ಇನ್ನೂ ಯಾರಿಗುಂಟು ಎಂದು ವಿಸ್ಮಿತನಾಗಿದ್ದಾನೆ ಹೀಗೆ ಎಲ್ಲರೂ ವಿಸ್ಮಯ ವಿಷ್ಣಾಗಿರುವಾಗ ಅರಸನಿಗೆ ಸಮಾಧಿಯು ಶಿಥಿಲವಾಯಿತು ಸಪ್ತ ಋಷಿಗಳು ಓಂ ಎಂದು ಮಾಡಿ ತಾವು ಹೊತ್ತಿದ್ದ ಪಲ್ಲಕ್ಕಿಯನ್ನು ಅತ್ತ ಎಸಿದರು ಪಲ್ಲಕ್ಕಿಯಲ್ಲಿದ್ದ ಅರಸನು ಮೂರು ಉರುಳು ಉರುಳಿ ಭೂಗತನಾದನು ಎಲ್ಲರೂ ಹಾಹಾ ಎಂದು ಓಡಿಬಂದರು ಇಂದ್ರವಾಯು ಯಯಾತಿ ಅಗ್ನಿಸುರುಗುರು ಶುಕ್ರಾಚಾರ್ಯ ಶಶಿ ವೀರಜ ಎಲ್ಲರೂ ಓಡಿಬಂದು ಅರಸನನ್ನು ಸುತ್ತಿಕೊಂಡರು ಸಪ್ತೃಷಿಗಳು ನಿಶಂಕರಾಗಿ ಮೌನವಾಗಿ ನಿಂತಿದ್ದಾರೆ ಇಂದ್ರಾದಿಗಳು ಏನಾಯಿತು ಎಂದು ಅವರನ್ನು ಕೇಳಿದರು ಅವರು ಮನುಷ್ಯನನ್ನು ತೋರಿಸಿದರು ಅರಸನು ಆ ವೇಳೆಗೆ ಆಕಸ್ಮಿಕವಾಗಿ ಬಿದ್ದ ಘಾತದ ಪ್ರತಿಕ್ರಿಯೆಯನ್ನು ಸಂರೋಧ ಮಾಡಿಕೊಂಡು ಎದ್ದಿದ್ದಾನೆ ಈ ಅಪಘಾತದ ಪ್ರತಿಯಾಗಿ ಏನಾಗುವ ಆಗಿ ಹೋಗುವುದು ಎಂದು ಎಲ್ಲರೂ ಹೆದ್ದಿದ್ದಾರೆ ಅರಸನು ಮೈ ಕೈವೆಸಿಕೊಳ್ಳುತ್ತಾ ಸಪ್ತ ಋಷಿಗಳು ಮಾಡಿದುದು ಸರಿ ಎಂದು ಅವರಿಗೆ ಕೈ ಮುಗಿಯುತ್ತಾನೆ ಎಲ್ಲರೂ ಇನ್ನೂ ಅಷ್ಟು ವಿಸ್ತೃತರಾದರು ಅರಸನು ಅವರೆಲ್ಲರನ್ನೂ ಸಮಾಧಾನ ಮಾಡುತ್ತಾ ಶಿಬಿಕಾರೋಹಣ ಕಾಲದಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಇರಬೇಕೆಂದು ನನಗೆ ಅಪ್ಪನೆಯಾಗಿತ್ತು ಏಳು ದಿನದ ಶಿಬಿಕೋತ್ಸವವು ಪರಿಪೂರ್ಣವಾಗಕೂಡದೆಂದು ನಿಯತಿ ದೇವಿಯು ವಿಧಿಸಿದ್ದಳು ಅದರಂತೆ ಈ ದಿನ ಶಿಬಿಕೋತ್ಸವವು ಪೂರ್ಣವಾಗುವುದಕ್ಕೆ ಮುಂಚೆ ನನಗೆ ಸಮಾಧಿಯು ಶಿಥಿಲವಾಯಿತು ಶಿಥಿಲ ಸಮಾಧಿ ಆದವನು ಸಪ್ತ ಋಷಿಗಳು ಹೊತ್ತಿರುವ ಶಿವಿಕೆಯಲ್ಲಿ ಅವರು ಶಿಬಿಕೆಯನ್ನೇ ಎಚ್ಚರಿಸಿದರು ಶಿಬಿಗೇನಾಗಿದೆಯೋ ನೋಡಿ ಎಂದನು ಶಿಬಿಗಿಗೆ ವಿಕುಂದನದ ಕಲಿಸಿದ ಆದು ಅದಕ್ಕೆ ಏನೂ ಆಗುವುದಿಲ್ಲ ಅರಸನು ನೇರವಾಗಿ ಸಪ್ತರ್ಷಗಳ ಬಳಿಗೆ ಬಂದು ಹೋದನು ನಮಸ್ಕಾರ ಮಾಡಿ ಕೈ ಮುಗಿದಿಕೊಂಡು ಹಿಡಿದನು ಆದರೆ ದೃಹವನ್ನು ಕ್ಷಮಿಸಬೇಕು ಶಿಥಿಲ ಸಮಾಧಿಯಾದ ಅಪರಾಧಕ್ಕೆ ಶಿಕ್ಷೆ ಏನೋ ವಿಧಿಸೋಣವಾಗಲಿ ಭೂತವ್ಠಿಯೋ ಎಂದು ಇನ್ನೂ ಏನಾದರೂ ಉಂಟೋ ಭೂತ ಭೂತ ಪನವ್ಠಿಯೋ ಭೂತಿಯೋ ಇನ್ನೂ ಏನಾದರೂ ಉಂಟೋ ಸಪ್ತಷಗಳನ್ನು ಮುಸುಗುಸಿನಗುತ್ತಾ ನಾವು ಅಪರಾಧವನ್ನು ತೋರಿಸಿದೆವು ದಂಡಿಸುವ ಕೆಲಸ ನಿನ್ನದು ನಿನ್ನ ದಂಡವು ಸರಿಯಿಲ್ಲದೆ ಹೋದರೆ ಆಮೇಲೆ ನಾವು ಎಂದರು ಅರಸನು ಸರಿಯನ್ನು ವಿಚಾರಗ್ರಸ್ತನಾಗಿ ಅಲ್ಲಿಯ ನಿಂತನು ಒಂದು ಗಳಿಗೆ ಯೋಚಿಸಿ ಮಹುಶನ ಅಪರಾಧವು ಗುರುತರವಾದುದು ಈ ಅಪರಾಧಕ್ಕೆ ಶಿಕ್ಷೆಯು ಹೀಗಿರಬೇಕು ಚೇತನವನ್ನು ಜಡವು ಅಲ್ಲಾಡಿಸಿ ಹೊರಕೆ ಅದರಿಂದ ಜಡದಲ್ಲಿ ಜಡವಾದ ಅವಸ್ಥೆಯು ಈತನಿಗೆ ಪ್ರಾಪ್ತವಾಗಬೇಕು ಆದರೆ ಇದು ವಿಧಿನಿಯತವಾಗಿ ಬಂದುದರಿಂದ ಖನಿಜ ಉದ್ಬಿಜ ಉದ್ಬಿಜಗಳಿಲ್ಲದ ತೀರ್ಯ ಹುಟ್ಟಬೇಕು ಈತನು ಇಂಧನಾಗಿದ್ದಾಗ ಈ ಕಾರ್ಯವು ನಡೆಯುತ್ತಾಗಿ ಈತನು ಎಲ್ಲದಕ್ಕಿಂತ ಮಿಗಿಲಾದ ಅಜಗಲವಾಗಿ ಹುಟ್ಟಬೇಕು ಶಿಕ್ಷೆಯೋ ಶಿಕ್ಷೆಯೋ ಸರಿಯಾಗಿದೆ ಈ ತಾನೆ ಎಂದು ಕೇಳಿದನು ಎಲ್ಲರೂ ಆತನ ವಿಲಕ್ಷಣ ಸ್ಥೈರ್ಯವನ್ನು ನೋಡಿ ಆಶ್ಚರ್ಯಪಡಿಸಿದ್ದಾರೆ ಇದೇನಿದು ಕಣ್ಣೆ ಅಪರಾಧಕ್ಕೆ ತಾನೇ ಶಿಕ್ಷೆಯನ್ನು ವಿಧಿಸಿಕೊಳ್ಳುವಾಗ ಈತನು ಇನ್ನೊಬ್ಬ ಅಪರಾಧಿಯನ್ನು ಪರಿಗಣಿಸುವಷ್ಟು ನಿರಂಜನಾಗಿ ಸ್ಥಿರವಾಗಿರುವನಲ್ಲ ಎಂದು ಹೆದರಿದ್ದಾರೆ ಇಂಧನ ಮುಂದೆ ಬಂದು ಕಣ್ಣೇರಿವರೆಸಿಕೊಳ್ಳುತ್ತಾ ಶಿಕ್ಷೆಯು ಸರಿಯಾಗಿದೆ ಎಂದನು ಸಪ್ತೃಷಿಗಳಲ್ಲಿ ಒಬ್ಬ ಭಗವಾನರು ಬಂದು ಅಪರಾಧಿಯು ಬ್ರಹ್ಮಜ್ಞನು ಇಂದ್ರನು ಆದ್ದರಿಂದ ಆತನಿಗೆ ಅಜಗರತ್ವ ಪ್ರಾಪ್ತವಾದರು ಇಂದ್ರಾನಂದಿ ಹೇಳಿದರು ಶಚಿಯು ಮುಂದೆ ಬಂದ ನಮಸ್ಕರಿಸಿ ಸರಗೊಡ್ಡಿ ಬೇಡಿದಳು ಈತನು ಸಪ್ತನಾಗಿ ತಪೋಲೋಕಕ್ಕೆ ವಾಹನ ಪ್ರಸ್ತನಾಗಿ ಹೋಗಿ ತಪಸ್ಸು ಮಾಡಬೇಕೆಂದಿದ್ದನು ಇಲ್ಲಿ ವಿರಜಾದೇವಿಯೊಡನೆ ಇಂದ ಸಕನಾಗಿ ಕೊನೆಯವರೆಗೂ ಇರುವುದಾಗಿ ನಮಗೆ ಬರಪೊಟ್ಟಿದ್ದನು ಮುಂದಕ್ಕೆ ಆಕೆಮ್ಮ ಬಾಯಲ್ಲಿ ಮಾತು ಹೊರಡಲಿಲ್ಲ ದುಃಖದಿಂದ ಗಂಟಲು ಕಟ್ಟಿಹೋಯಿತು ಭಗವಾನರು ಮತ್ತೆ ಹೇಳಿದರು ಆತನು ಇನ್ನೂ ಇಂದ್ರ ಆತನು ಸರಿಯಾಗಿ ಶಿಕ್ಷೆ ವಿಧಿಸಿದನೋ ಇಲ್ಲವೋ ನೋಡುವುದಷ್ಟೇ ನಮ್ಮ ಕೆಲಸ ಬೇಕಾದರೆ ಆತನೇ ಅಥವಾ ನಾಳೆ ಇಂದನಾಗೋ ನಿನ್ನ ಪತಿ ಯಾರು ಬೇಕಾದರೂ ಈ ಶಿಕ್ಷೆಯನ್ನು ವಿಲೋಪ ಮಾಡಬಹುದು ಆತನಿಗೂ ಸ್ವರ್ಗವಾಸವು ತಪೋಲೋಕ ಲೋಕವಾಸವು ತಪ್ಪಿದ್ದಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಆತನು ಬ್ರಹ್ಮಜ್ಞನು ನಿರ್ವಿಕಲ್ಪ ಸಮಾಧಿಗೆ ಹೋಗಬಲ್ಲನು ಆತನು ಎಲ್ಲಿದ್ದರೆ ಅದು ಬ್ರಹ್ಮಲೋಕಕ್ಕೆ ಮಿಗಿಲಾಗುವುದು ಎಂದು ಎಲ್ಲರನ್ನೂ ಆಶೀರ್ವಾದ ಮಾಡಿ ಸಪ್ತ ಋಷಿಗಳು ಅಂತರ್ಧಾನನಾದರು ಇಂದನು ಮುಂದೆ ಬಂದು ಮಹುಶನ ಕೈ ಹಿಡಿದುಕೊಂಡು ದೇವಾ ಅಪ್ಪಣೆಯಾದರೆ ನಾನು ಈ ಶಿಕ್ಷೆಯನ್ನು ವಿಲೋಪ ಮಾಡುವೆನು ಎಂದನು ನಹುಶನು ಆತನ ಕೈ ಹಿಡಿದು ಅಪರಾಧಿಯಿಂದ ಬಳಿ ಬಂದು ಕೇಳಿಕೊಂಡಾಗ ಆ ಕೆಲಸ ಏನು ಅವಸರ ಎಂದು ವಿರಜಾದೇವಿಯ ಕಡೆ ತಿರುಗಿದನು ಆಕೆಯ ವಿಸ್ಮಯ ಭೀತಿಗಳಿಂದ ನಿಶ್ಚೇತನಳಾದಂತೆ ಇದ್ದಾಳೆ ಮಗನ ಆಸರೆಯಿಲ್ಲದಿದ್ದರೆ ಆಕೆಯ ದೇಹ ಭಾರವು ಅದನ್ನು ಹೊತ್ತು ನಿಂತು ಇರಲಾರಳು ಮಹುಶನು ನೇರವಾಗಿ ಹೋಗಿ ಮಗನ ಭಾರವನ್ನು ತಾನು ವಹಿಸಿಕೊಂಡು ಆಕೆಯನ್ನು ತನಗೆ ಒರ್ಗಿಸಿಕೊಂಡು ಹೇಳಿದನು ಈ ಜನ್ಮಾಂತರ ಲಾಭವು ನಿನಗೇನು ಇಲ್ಲ ದ್ವಿರಜ ನನಗೆ ಮಾತ್ರ ಯಯಾತಿ ಈ ಜನ್ಮವು ಭೂಲೋಕದಲ್ಲಿ ಹಿಮಾಲಯ ಪ್ರಾಂತ್ಯದ ದೇವಭೂಮಿಯಲ್ಲಾಗುವುದು ಆಗ ನೀನು ಅಭಿಮಾನ ಉಪಚಾರ ಮಾಡಲು ಯತ್ನಿಸಬೇಡ ಅಲ್ಲಿ ಅಜಗರವಾದಾಗ ನನಗೆ ಕಷ್ಟವಾಗುವುದು ಎಂದುಕೊಳ್ಳಬೇಡ ದೇಹವು ತಾನಲ್ಲ ಎಂದು ಬಲ್ಲವನಿಗೆ ಉಪಾದಿಯು ಉಪಾದಿಯ ಕಷ್ಟಗಳಿರುವುದಿಲ್ಲ ಇನ್ನು ಯಾವಾಗಲ್ಲಿಂದ ಮುಕ್ತಿ ಎನ್ನುವೇನೋ ಹುಟ್ಟಕ್ಕೆ ಹುಟ್ಟಿದ್ದಕ್ಕೆಲ್ಲ ಕೊನೆಯುಂಟು ಇಲ್ಲಿ ಸ್ವರ್ಗದಲ್ಲಿ ಪಡುವ ಭೋಗಕ್ಕೆ ಕೊನೆಬೇಡ ಅಜಗರ ಜನ್ಮದಲ್ಲಿ ಪಡುವ ಕಷ್ಟಕ್ಕೆ ಕೊನೆ ಇರಲಿ ಎನ್ನುವುದು ಸರಿಯಾದ ಮಾತಲ್ಲ ಆ ಜನ್ಮವೆತ್ತಿದಾಗ ಆ ಜನ್ಮದ ಆಯಸ್ಸು ಗೊತ್ತಾಗುವುದು ನಮ್ಮ ನಿಜರೂಪದ ನಿಜರೂಪವು ಇನ್ನು ಮುಂದೆ ತಪೋಲೋಕದಲ್ಲಿ ವಾನಪ್ರಸ್ಥರಾಗಿ ಇನ್ನೊಂದು ಇಲ್ಲಿ ಇಂದ್ರ ಸಖರಾದ ದಂಪತಿಗಳಾಗಿ ಮತ್ತೊಂದು ಅದನ್ನು ನಾನು ಮಾತ್ರ ಪಡೆಯುವನು ಭೂಲೋಕದಲ್ಲಿ ಅಜಗರವಾಗಿ ಇನ್ನು ಇದನ್ನು ಇಲ್ಲಿಗೆ ಬಿಡೋಣ ನಾಳೆಯ ಇಂದ್ರಾಭಿಷೇಕ ಅಭಿಷೇಕದಲ್ಲಿ ಇಂದ್ರಾಭಿಷೇಕದಲ್ಲಿ ಆನಂದ ಸಿದ್ಧರಾಗೋಣ ಎಲ್ಲರಿಗೂ ಹೃದಯವು ಚಿಂತಾ ಚಿಂತಾಭರವೂ ಆಗಿತ್ತು ಸೌಖ್ಯಪೂರ್ಣವೂ ಆಗಿತ್ತು ಯಾರೂ ಮಾತನಾಡದೆ ಮೌನದಿಂದ ಇಂದನ ಅಣತಿಯನ್ನು ಸ್ವೀಕರಿಸಿದರು ಇತಿ ಮಹಾಕ್ಷತೆಯ ಸಂಪೂರ್ಣ ಉಪಸಂಹಾರ ಇದರಂತೆಯೇ ಸಂಹಿತೆ ಇತಿಹಾಸ ಪುರಾಣಗಳಲ್ಲಿ ಬಂದಿರುವ ಕಥೆಗಳು ಇನ್ನೂ ಎಷ್ಟೋ ಇವೆ ಅವುಗಳನ್ನು ಅಧ್ಯಯನ ಮಾಡಿ ಉಪಭ್ರಮಣ ಮಾಡಿ ವಿಸ್ತಾರವಾಗಿ ಸಮಂಜಸವಾಗಿ ಹೇಳುವ ಪುಣ್ಯವಂತರ ಪಡೆಯುವು ಹೆಚ್ಚಾಗಲಿ ಭಾರತೀಯ ಪೂರ್ವ ವೈಭವವು ವೈಭವವು ಮತ್ತೆ ಗೋಚರಿಸಲಿ